ಮೂರನೆಯ ರಂಗ ಭಗವಾನ್ ವಿಶ್ವಾಮಿತ್ರರಿಂದು ಭಗವಾನರ ಅಗಸ್ತ್ಯ ಮಂತ್ರಪತಿಯಾದ ಮಹಾನನಿಗೆ ಸಲ್ಲಬೇಕಾದ ಮಧುಪರ್ಕಾದಿ ಸತ್ಕಾರಗಳನ್ನೆಲ್ಲ ವಿಧಿವತ್ತಾಗಿ ಮರಿಸಿ ಸುರು ದ್ವಿತೀಯರಾಗಿ ಅವರ ಬಳಿಯಲ್ಲಿ ಕುಳಿತು ಲೋಕಾಭಿರಮವಾಗಿ ಹೇಳುತ್ತಾರೆ ಸಂಭ್ರಮ ಭಗವಾನ ಲೋಕಲೋಪಾಮುದ್ರೆಯವರು ವೈಶ್ವ ದೇವಕ್ಕೆ ಅಣಿ ಮಾಡಿದರು ಆಕೆ ದೃಷ್ಟಿಯ ವಿಶೇಷ ಸಮಾರಂಭ ಇರುತ್ತದೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದ ಸ್ತಂಭವೆಂಬ ಅಗೋಚರವಾದ ಅನುಪ್ರಾಯವಾದ ಕ್ರಿಮಿಯವರಿಗೆ ಇರುವ ಸಮಸ್ತ ಜೀವಜಂತುಗಳಿಗೆ ಮಾತ್ರವಲ್ಲ ಜಡಭೂತಗಳಿಗೂ ಸ್ಥಾವರಗಳಿಗೂ ಸಹ ಇಂದು ಮಹಾಸಮಾರಾಧನೆಯಾಗುವುದೆಂದು ಬಹಳ ನಿಯಮದಿಂದ ಉತ್ಸಾಹದಿಂದ ಸಂಭ್ರಮದಿಂದ ಅಣಿಯಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಮಾಡಿಸಿದ್ದಾರೆ ವಿಶ್ವಭುಕ ವಿಶ್ವಭುಕ್ ಆಗಿರುವ ಆ ಪರಮಾತ್ಮನು ಇಂದು ತಮ್ಮ ಆಶ್ರಮಕ್ಕೆ ಅತಿಥಿಯಾಗಿ ದಯಮಾಡಿಸಿದ್ದಾನೆ ಆತನಿಗೆ ತೃಪ್ತಿಯಾದರೆ ಒಂದು ವಿಶ್ವಜಿತ್ ಯಜ್ಞವಾಗುವುದು ಎಂದು ಆಕೆಯು ಎಲ್ಲವನ್ನು ಸಿದ್ಧ ಮಾಡಿಸುತ್ತಿದ್ದಾರೆ ಮಧ್ಯಾಹ್ನವಾಯಿತು ಬ್ರಹ್ಮಶೀಲಿಗೆ ಬ್ರಹ್ಮಶ್ರೀಗಳಿಬ್ಬರು ಮಾಧ್ಯಾನ್ ಕರ್ಮಗಳನ್ನು ನೆರವೇರಿಸಿಕೊಂಡು ಗೃಹಲಕ್ಷ್ಮಿ ಆಹ್ವಾನವನ್ನು ಅಂಗೀಕರಿಸಿ ಬಂದು ಭೋಜನ ಪಾತ್ರಗಳ ಮುಂದೆ ಕೂಕುಳಿಸಿದ್ದಾರೆ ಚಿನ್ನದ ಬಾಳೆಯಲ್ಲೇ ಹಾಸಿ ಸಣ್ಣ ಸಣ್ಣಗಳು ತುಂಬಿ ಎಲಗಲ ಸುತ್ತಲೂ ಇಟ್ಟಿದೆ ಆಯುಕ್ಸ್ವರೂಪವಾದ ಘೃತವು ಘೃತವೆಂದು ಬರು ವಿವಿಧ ಪಕ್ವಾನಗಳು ಫಲಮೂಲಗಳು ಯಥಾವತ್ತಾಗಿ ಸಂಸ್ಕಾರ ಪಡೆದು ಬೋರಾದ ಯಜ್ಞದಲ್ಲಿ ಭಾಗವಹಿಸಲು ಮಕ್ಷಿಕಾದಿಗಳಿಂದ ಬಾಧೆ ಆಗದಂತೆ ಸಣ್ಣ ಬೀಸಣಿಗೆ ಇಟ್ಟುಕೊಂಡು ಬೀಸುತ್ತಿದ್ದಾರೆ ಇರುವೆ ಮೊದಲಾದವು ಬರದಂತೆ ಕರ್ಪೂರದ ಧೂಳಿನಿಂದ ಅರಿಶಿನದಿಂದ ಸುತ್ತಲು ರಂಗವಲ್ಲಿ ರಂಗವಲ್ಲ ಪ್ರಾಣಿಯ ಹೃದಯದಲ್ಲಿಯೂ ಇಟ್ಟುಕೊಂಡು ಸರ್ವ ಆತ್ಮ ಆತ್ಮಜ್ಯೋತಿಯನ್ನು ಲೋಕ ನಿರ್ವಾಹಕ ಭಾರವನ್ನು ಹೊತ್ತಿರುವ ಧರ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡಿರುವಂತೆ ಎರಡು ದೀಪಗಳು ಎಲೆಯ ಮುಂದೆ ಬೆಳಗುತ್ತಿವೆ ನಿರ್ಮಲವಾದ ಉದುಕವು ಸಿದ್ಧವಾಗಿದೆ ಬ್ರಹ್ಮಶಿಗಳಿಬ್ಬರು ಅನ್ನ ಸ್ವರೂಪನಾದ್ರಹ ಪರಬ್ರಹ್ಮನನ್ನು ಧ್ಯಾನಿಸಿದರು ಅನ್ನಾದ ಸ್ವರೂಪನಾಗಿ ಸರ್ವ ಪ್ರಾಣಿಗಳ ಅಂತಸ್ಥನಾಗಿರುವ ಪರಮಾತ್ಮನನ್ನು ಸ್ಮರಣ ಮಾಡಿದರು ಅನ್ನವನ್ನು ಮಂತ್ರದಿಂದ ಅಪ್ರೋಕ್ಷಣೆ ಮಾಡಿ ದೃಷ್ಟಿದೋಷಾದಿಗಳು ತಗಲದಂತೆ ಅದಕ್ಕೆ ಪರಿಶೇಚನ ಮಾಡಿದರು ದೇಹ ದೇಹದಲ್ಲಿಯೂ ಕುಳಿತು ಪ್ರಾಣ ಪ್ರಾಣಾಪಾನ ವ್ಯಾಪಾರಗಳಿಂದ ಅನ್ನವನ್ನು ಪಚನ ಮಾಡುವ ವೈಶ್ವಾನರನ್ನು ಸಂಬೋಧಿಸಿ ಅನ್ನವು ಜಠರದೊಳಗೆ ನಿಲ್ಲಲು ಅಮೃತದ ಉಪಸ್ತರಣವಾಗಲೆಂದು ಜಲಪ್ರಾಶನ ಮಾಡಿ ಪಂಚಪ್ರಾಣಗಳಿಗೆ ಧ್ಯಾನ ಮಾಡುತ್ತಾ ವೈಶ್ವದೇವನನ್ನು ಮುಗಿಸಿದರು ಈ ಭೂಕ್ತಾನಕ್ಕೆ ಅಮೃತವು ಪ್ರಧಾನವಾಗಲಿ ಎಂದು ಮತ್ತೆ ಜಲಪ್ರಾಶನ ಮಾಡಿ ಪ್ರತ್ಯಕ್ಷವಾಗಿ ಅನ್ನಭಾಗವನ್ನು ಪಡೆಯಲಾರದೆ ಪಡೆಯಲಾರದ ಪಾಪಿಗಳಿಗಾಗಿ ಅನ್ನಕ್ಕಾಗಿ ಆತರ ಅಪುಣ್ಯ ನಿಲಯದಲ್ಲಿರುವ ಆರ್ಥರಿಗೆ ಎಂದು ಉದುಕವನ್ನು ಬಿಟ್ಟು ಭೋಜನವನ್ನು ಮುಗಿಸಿ ಎದ್ದರು ಮಂತ್ರಶ್ರೀಯಾದ ಲೋಪಾಮುದ್ರೆಯವರು ಆ ವೈಶ್ವ ದೇವರಿಂದ ಸರ್ವ ದೇವತೆಗಳು ತೃಪ್ತರಾಗಿರುವುದನ್ನು ಕಂಡು ವೇದವಿತ್ತಾದ ಬ್ರಾಹ್ಮಣರಲ್ಲಿ ಸರ್ವೇ ಸಮಸ್ತ ದೇವತೆಗಳೂ ಇರುವರು ಎಂಬ ಮಾತು ನಿಜ ಅಷ್ಟಿಲ್ಲದೆ ಹಿರಿಯರು ಹಿಡಿದರೆ ಅವರು ಕಂಡುಹಿಡಿದರು ನಾವು ಕಾಣದೇ ಸುಳ್ಳು ಎಂದರೆ ಅವರೇನು ಅಪರಾಧ ಎಂದುಕೊಂಡು ಮುಂದಿನ ಕಾಲದಲ್ಲಿ ಪ್ರವೃತ್ತರಾದರು ಒಂದಿಷ್ಟು ವಿಶ್ವಾಂತಿ ವಿಶ್ರಾಂತಿ ಆದ ಅಗಸ್ತ್ಯರು ವಿಶ್ವಾಮಿತ್ರರನ್ನು ಅವರನ್ನು ಅಲ್ಲಿಗೆ ಕರೆತಂದ ಕಾಲೇ ಗೌರವವನ್ನು ಕುರಿತು ವಿಚಾರಿಸಿದರು ಅವರು ಅನತಿ ವಿಸ್ತಾರವಾಗಿ ಮೃದುವು ಅರ್ಥವತ್ತು ಆದ ಮಾತುಗಳಿಂದ ಹೇಳಿದರು ಭಗವಾನ್ ವಸಿಷ್ಠರ ಅಪ್ಪಣೆಯಾಯಿತು ಇಲ್ಲಿ ಹೋಗಿ ಕೆಲವು ದಿನಗಳಿಂದ ಇದ್ದು ಬರಬೇಕು ಎಂದು ಅದು ಅಂದು ಬ್ರಹ್ಮರ್ಷಿ ಪರಿಷತ್ತು ಆದ ದಿನ ಭಗವತಿ ಗಾರ್ಗಿಯವರಾದಿಯಾಗಿ ತಾವೆಲ್ಲರೂ ಒಪ್ಪಿರುವ ಒಪ್ಪಿಸಿರುವ ಕಾರ್ಯಕ್ಕಾಗಿ ಎಂದು ತೋರುತ್ತದೆ ಇದೆಲ್ಲ ಮಾಡಿಕೊಂಡು ನರ್ಮದಾ ತೀರದಲ್ಲಿ ಭಗವಾನ್ ವಸಿಷ್ಠರ ದರ್ಶನ ಮಾಡಿದರೆ ಎಲ್ಲವೂ ಮುಗಿದಂತಾಯಿತು ಭಗವಾನ್ ಅಷ್ಟು ಸುಲಭವಲ್ಲ ನದಿಯ ಸಮುದ್ರದಲ್ಲಿ ಐಕ್ಯವಾಗುವವರೆಗೂ ನದಿಯೇ ನದಿಯಾಗಿರುವವರೆಗೂ ಹರಿಯುತ್ತಲೇ ಇರಬೇಕು ಭಗವಾನ್ ವಸಿಷ್ಠರ ಪರೀಕ್ಷೆಯಲ್ಲಿ ಗೆದ್ದು ಬ್ರಹ್ಮರ್ಷಿಗಳಿಸಿಕೊಂಡು ವಿರಾಜಿಸಬೇಡವೇ ಅಲ್ಲಿಂದ ಮುಂದೆ ಸಪ್ತರ್ಷಿ ಕಲ್ಪರಾದ ತಮಗೆ ತಮ್ಮ ಕೆಲಸವೇನು ಇರುವುದಿಲ್ಲ ನಿಜ ಆದರೆ ಈ ಬ್ರಹ್ಮಾಂಡವನ್ನು ಕಾಪಾಡುವ ಭಾರವನ್ನು ಹೊತ್ತಿರುವ ಮಹಾದೇವನು ತನ್ನ ಸಹಾಯಕ್ಕಾಗಿ ಅಪೇಕ್ಷಿಸುವುದು ತಮ್ಮಂತಹ ಕೃತಕೃತ್ಯರನ್ನು ಆಗಲಿ ಅದು ದೂರದ ಮಾತು ಸದ್ಯದಲ್ಲಿ ನಡೆಯಬೇಕಾದ ಕೆಲಸವನ್ನು ಕುರಿತು ಏನು ಯೋಚಿಸಿದ್ದೀರಿ ಭಗವಾನರ ಅಪ್ಪಣೆಯಾಗಿರುವುದರ ಅರ್ಥ ತಾವು ಹೇಗೆ ಹೇಳಿದರೆ ಹಾಗೆ ಕೇಳಬೇಕೆಂದು ಆದ್ದರಿಂದ ಇತಿ ಕರ್ತವ್ಯತೆಯನ್ನು ನಿಶ್ಚಯಿಸುವ ಭಾರ ತಮ್ಮದು ಎಂದು ತೋರುತ್ತದೆ ತಮ್ಮ ಅಪ್ಪಣೆ ಹೇಗೆ ಅಂದ ಆದರೆ ಹಾಗೆ ಹಾಗೆಯೇ ಅಲ್ಲದೆ ನಾವು ಮಾತುಕೊಟ್ಟಿದ್ದೇವಲ್ಲ ನಮ್ಮಿಂದ ಏನೂ ಆಗುವುದಿಲ್ಲ ಆಗುವುದರೂ ಮಾಡಲು ಸಿದ್ಧರಾಗಿದ್ದೇವೆಂದು ಆಯಿತು ಈಗ ಪ್ರಕೃತ ಏನು ಮಾಡಬೇಕು ಯಾರಾದರೂ ಬ್ರಾಹ್ಮಣರಾಗಬೇಕು ಎಂದರೆ ಅವರಿಗೆ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತಹ ಒಂದು ಸಾಧನೆ ಏರ್ಪಡಬೇಕು ಇರಲಿ ದೇವಿಯವರನ್ನು ಕರೆಯಬಹುದೋ ಅಗತ್ಯವಾಗಿ ಲೋಪಾಮುದ್ರಾದೇವಿಯವರು ಬಂದರು ಶ್ರುತಿ ಭಗವತಿಯೇ ಲೋಕವನ್ನೆಲ್ಲ ಆರಿವನ್ನಾಗಿ ಮಾಡುವುದಕ್ಕೆ ಬಂದಿರುವವಳೋ ಎಂಬಂತೆ ಬಂದು ಕುಡಿದರು ಅಗಸ್ಯರು ಕೇಳಿದರು ಆವತ್ತು ಉತ್ಸಾಹದಲ್ಲಿ ಆಡಿದ ಮಾತು ಇವತ್ತು ಉಳಿಸಿಕೊಳ್ಳಬೇಕಾಗಿದೆ ದೇವಿ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತೆ ಒಂದು ಸಾಧನ ಏರ್ಪಡುವ ಕಾಲ ಬಂದಿದೆ ಏರ್ಪಡಿಸಬೇಕು ಏನು ಮಾಡಿದರೆ ಆದೀತು ಎಂದು ಕೇಳಿದಂತೆ ನಿನ್ನನ್ನು ಕರೆದಿದ್ದೇನೆ ಈ ದಿನ ತಾವು ಇಬ್ಬರೂ ಭೋಜನ ಮಾಡುತ್ತಿದ್ದಾಗಲೇ ನನಗೆ ಆ ಮಾತು ನೆನಪಾಯಿತು ಅದರ ಮೇಲೆ ಹೀಗಾಗಬೇಕು ಎಂದು ಮೊದಲಿನಿಂದಲೂ ತಾವು ಯೋಚಿಸುತ್ತಲೇ ಇದ್ದೀರಿ ತಮ್ಮ ಚಿಂತನವು ನನ್ನ ಮನಸ್ಸಿನಲ್ಲಿ ಪ್ರೇರೇಪಿಸಿರುವುದನ್ನು ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ ಆಗಬಹುದು ನನಗೆ ಹೀಗೆ ತೋರುತ್ತಿದೆ ಧ್ಯಾನ ಯೋಗವು ಎಲ್ಲರಿಗೂ ಸಾಧ್ಯವಲ್ಲ ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರವಹಿಸುತ್ತದೆ ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರವಹಿಸುವುದಿಲ್ಲ ಆದ್ದರಿಂದ ಧ್ಯಾನ ಯೋಗದಿಂದ ಇದು ಸಾಧ್ಯವಿಲ್ಲ ಕರ್ಮ ಕರ್ಮಯೋಗವೆಂದರೆ ಅನಧಿಕಾರಿಗಳ ಕರ್ಮದಿಂದ ಫಲವಾಗುವುದಿಲ್ಲವಾಗಿ ಅದು ಪ್ರಯೋಜನವಿಲ್ಲ ಉಪಾಸನ ಮಾರ್ಗದಲ್ಲಿ ದೇವಾಪ್ಯಯವಾಗುವುದೇ ಹೊರತು ಜೀವನ ಸಂಸ್ಕಾರ ಉತ್ತಮವಾಗಿ ದೇಹವು ಬ್ರಾಹ್ಮಣವಾಗುವುದಿಲ್ಲ ದೇಹವು ಬ್ರಾಹ್ಮಣವಾದ ಹೊರತು ಬ್ರಾಹ್ಮಣ್ಯವು ಲಭಿಸುವುದಿಲ್ಲ ಆದ್ದರಿಂದ ಉಳಿದಿರುವ ಮಂತ್ರಯೋಗವೊಂದೇ ಸಾಧನ